ನಾಲ್ಕು ಅದೃಷ್ಟ ಸೂರ್ಯ ಹೊಡೆದವನು ಶ್ರಾವಣ ಶುದ್ಧ ಸಪ್ತಮಿಯ ದಿ ದಿನ ಆಚಾರ್ಯ ದೇವರಾತನ ಮನೆಯಲ್ಲಿ ಸೀಮಂತೋನ್ನಯನ ರಾಜಪುರೋಹಿತರು ಮೊದಲುಗೊಂಡು ರಾಜಧಾನಿಯ ಬ್ರಾಹ್ಮಣ ಶೇ ಶ್ರೇಷ್ಠರೆಲ್ಲರೂ ದಯಮಾಡಿಸಿದ್ದಾರೆ ಆಶ್ರಮವಾಸಿಗಳಲ್ಲಿ ಮುಖ್ಯ ಮುಖ್ಯರಾದವರನ್ನು ಮಾತ್ರ ಕರೆದಿದೆ ಅವರಲ್ಲಿಯೂ ಬಹುಮುಖ್ಯರಾದವರು ಉದಾ ಉದಾಲ್ ಉದ್ದಾಲಕರು ವೈಶಂಪಾಯನರು ಸಕಾಲದಲ್ಲಿ ಸಂಸ್ಕಾರವು ನೆರವೇರಿತು ಅರಮನೆಯ ವೈನಿಕನು ಮಂತ್ರದ ಜೊತೆಯಲ್ಲಿ ವೀಣಾವಧನವನ್ನು ಮಾಡಿದನು ಸಮಗಾನವಾಯಿತು ರುಕ್ಕುಗಳನ್ನು ಪಟಿಸಿ ಬ್ರಾಹ್ಮಣರು ದಂಪತಿಗಳನ್ನು ಹರಿಸಿದರು ಎಲ್ಲರಿಗಿಂತ ಹೊರಗಿನಿಂದ ಯಾರೋ ಬಂದಿರುವಂತೆ ಅವರ ಸನ್ನಿಧಿಯೋ ತಮಗೆ ಬೇಕಾಗಿರುವಂತೆ ಏನೋ ಭಾವನೆ ಯಾರು ಏನು ಎಂದು ವಿವರವನ್ನು ಕೇಳಿದರೆ ಯಾರೂ ಹೇಳಲಾರರು ಹಾಗೆಂದು ತಮಗೆ ಖಚಿತವಾಗಿರುವ ಆ ಭಾವನೆಯನ್ನು ಬಿಟ್ಟಿರಲಾರರು ಕರ್ಮಾಂತದಲ್ಲಿ ಬ್ರಾಹ್ಮಣಾಶೀರ್ವಾದವಾಗುತ್ತಿದ್ದ ಹಾಗೆಯೇ ಬಾಕ್ಮಣಿಯರು ಸ್ವರವೆತ್ತಿ ಹಾಡುಗಳನ್ನು ಹೇಳಿದರು ಹೊಸ ಸೀರಿಯುಟ್ಟು ಮದುವನಗಿತ್ತಿಯಂತ ಹಸನಾಗಿ ಕಂಗೊಳಿಸುತ್ತಿದ್ದ ಆಲಂಬಿನಿ ದೇವಿಯೂ ಗರ್ಭ ದೀಕ್ಷೆಯಿಂದ ಮೆರೆಯುತ್ತಿದ್ದ ಆಚಾರ್ಯನಿಗೂ ಆರತಿಯನ್ನೆತ್ತಿ ಸೆಳೆದು ಹರಿಸಿದರು ಆರತಿ ಎತ್ತಿಸೇ ಸೆಳೆದು ಹರಿಸಿದರು ಎಲ್ಲವೂ ಸಾಂಗವಾಗಿ ನೆರವೇರಿತು ಭೋಜನ ತಾಂಬೂಲಾದ ಉಪಚಾರಗಳನ್ನೆಲ್ಲ ಮುಗಿಸಿಕೊಂಡು ಹಿಂತಿರುಗಿದರು ದೇವರಾತನಿಗೆ ಯಜ್ಞೇಶ್ವರನು ಹೇಳಿದುದು ಮರೆತಿಲ್ಲ ಆತನು ಸೀಮಂತೋ ವಾದಿತೆಯ ವಾದಿತೆಯನ್ನು ಕಾದಿದ್ದಾನೆ ಆ ದಿನದವರೆಗೂ ಆ ಕರ್ಮವು ಮುಗಿಯುವವರೆಗೂ ಗರ್ಭದಲ್ಲಿರುವವನ ಮೇಲೆ ತನಗೆ ಅಧಿಕಾರವಿಲ್ಲ ಸೀಮಂತವಾದ ಮೇಲೆ ಗರ್ಭಸ್ಥ ಜೀವನು ತನ್ನ ವಂಶಕ್ಕೆ ಸೇರಿ ತನ್ನವನಾದನು ಆಮೇಲೆ ತಾನು ಕೇಳಬೇಕಾದದನ್ನೆಲ್ಲ ಕೇಳುವ ಅಧಿಕಾರ ಅಧಿಕಾರ ಉಂಟು ದೊರೆಯುವುದು ಅದು ತಾನು ಆ ಜೀವನ ಜೀವವನ್ನು ಮಾತನಾಡಿಸುವಂತಿಲ್ಲ ಈಗ ಈ ಜೀವನು ತನ್ನ ಮಗನಾದನು ನಾನು ಅವನನ್ನು ಮಾತನಾಡಿಸಬೇಕು ಅವನು ನನ್ನನ್ನು ಮಾತನಾಡಿಸಬೇಕು ನಮ್ಮಲ್ಲಿ ಯಾರು ಜ್ಞಾನ ಅವರನ್ನು ಇತರರು ಮಾತನಾಡಿಸಬೇಕು ನಮ್ಮಲ್ಲಿ ಯಾರು ಜ್ಞಾನ ಅವರೇ ಅವರನ್ನು ಇತರರು ಜ್ಞಾನ ಮಾತನಾಡಿಸಬೇಕು ಈ ವ್ಯವಸ್ಥೆಯು ಗೊತ್ತಾಗುವುದು ಹೇಗೆ ಪಿಂಡವು ಚಿಕ್ಕದಾದ ಮಾತ್ರಕ್ಕೆ ಅದರಲ್ಲಿರುವವನು ಚಿಕವನು ಎನ್ನುವುದು ಹೇಗೆ ದೇಹದೃಷ್ಟಿಯಿಂದ ಹಾಗೆ ಬಹುದಾದರೂ ದೇಹದಲ್ಲಿ ದೇಹವಲ್ಲದ ಮತ್ತೊಬ್ಬನು ಇದ್ದಾನೆಂದಾಗ ಈ ಚಿಕ್ಕತನ ದೊಡ್ಡತನಗಳನ್ನು ಗೊತ್ತು ಮಾಡುವವರು ಯಾರು ಎಂದು ಆಚಾರ್ಯನಿಗೆ ಆವತ್ತೂ ದೊಡ್ಡ ಯೋಚನೆ ಜೊತೆಗೆ ಇನ್ನೂ ಒಂದು ಮಗನು ಮಾತ್ರ ಶಿಷ್ಯನು ಎಂದರೆ ತಾಯಿಯಿಂದ ಯಾವ ಯಾವದನ್ನು ಕಲಿಯಬೇಕು ಅದನ್ನೆಲ್ಲ ಕಲಿಯಬೇಕಾದರೆ ಆಕೆಯು ಆತನಿಗೆ ಬ್ರಹ್ಮವಿದ್ಯೆಯನ್ನು ಕಲಿಸಬೇಕು ಇದುವರೆಗೂ ತಾನು ಮರದಿಯನ್ನು ಕರ್ಮಕಾಂಡದಲ್ಲಿ ತಮಗೆ ಬೇಕಾದಂತೆ ತಿದ್ದಿಕೊಂಡಿರುವವನೇ ಹೊರತು ಬ್ರಹ್ಮವಿದ್ಯೆಯನ್ನು ಆಕೆಗೆ ಹೇಳಿರಲಿಲ್ಲ ಬ್ರಹ್ಮವಿದ್ಯೆ ಎಂದರೆ ಅದೊಂದು ಹೊಸ ಅನುಭವ ಅದನ್ನು ಕಲಿತರೆ ಸಂಸಾರಕ್ಕೆ ಅಯೋಗ್ಯ ಆಗುತ್ತಾಳೆಂದು ತನಗೆ ಹೆದರಿಕೆ ಈಗ ಆ ತನ್ನ ಹೆದರಿಕೆಯಿಂದ ಮುಂದಿನ ತಲೆಯು ಕುಂಠಿತವಾಗುವುದೆಂದರೆ ಅದು ನ್ಯಾಯವಲ್ಲ ನಡೆಯುವುದಿಲ್ಲ ನಡೆಯಲೇಬೇಕು ಅದರಲ್ಲಿಯೂ ವಿಶ್ವವೆಲ್ಲವೂ ಸಂಬಂಧವು ಈ ವಿಶ್ವದಲ್ಲಿ ಯಾವುದೇ ಯಾವುದಾದರೂ ಒಂದು ಮೂಲೆಯಲ್ಲಿ ಏನಾದರೂ ಒಂದು ಒಳ್ಳೆಯದು ಕೆಟ್ಟದೊಂದು ನಡೆದರೆ ಅದು ವಿಶ್ವವನ್ನೆಲ್ಲ ವ್ಯಾಪಿಸುವುದು ಒಂದು ಪಾತ್ರೆಯ ತುಂಬಾ ನೀರನ್ನಿಟ್ಟು ಅದಕ್ಕೊಂದು ಹರಡು ಸಕ್ಕರೆಯನ್ನು ಉಪ್ಪನ್ನು ಹಾಕಿದರೆ ಅದು ಕರಗಿ ನೀರನ್ನೆಲ್ಲ ವ್ಯಾಪಿಸುವುದು ಅದು ಹೆಚ್ಚಾಗಿದ್ದರೆ ನೀರಿಗೆ ತನ್ನ ರುಚಿಯನ್ನು ಕೊಡುವುದು ಅದು ಅಷ್ಟು ಮಾಡುವುದಕ್ಕೆ ಸಾಕಾಗುವಷ್ಟು ಇಲ್ಲದಿದ್ದರೆ ನೀರಿನ ರುಚಿಯನ್ನು ಕೊಂಚವಾದರೂ ಬದಲಾಯಿಸುವುದು ಅದರಂತೆ ವ್ಯಕ್ತಿ ವ್ಯಕ್ತಿಯ ಕಾರ್ಯಕಲಾಪವೆಲ್ಲವೂ ವಿಶ್ವ ವ್ಯವಹಾರವನ್ನು ರೂಪಿಸುವುದು ಎಂಬ ನಂಬಿಕೆಯಿಂದ ಆಚಾರ್ಯನ ಮಗುವನ್ನು ಗರ್ಭದಲ್ಲಿಟ್ಟುಕೊಂಡಿರುವಾಗಲೇ ತಾಯಿಯು ಅದರ ಶಿಕ್ಷಣವನ್ನು ಆರಂಭಿಸಬೇಕು ಎಂಬುದನ್ನು ಮರೆಯುವುದಂತೂ ತಿರಸ್ಕರಿಸುವುದಂತೂ ಜೊತೆಗೆ ಯಜ್ಞೇಶ್ವರ ಸಾಕ್ಷಾತ್ತಾಗಿ ಹೇಳಿದೇವ ಋಷಿ ಪಿತೃಗಳು ಆ ಜೀವನು ಮತ್ತೆ ಭೂಮಿಯಲ್ಲಿ ಹುಟ್ಟು ಹುಟ್ಟುವುದಕ್ಕೆ ಆರಿಸಿದ್ದಾರೆ ಎಂದರು ಎಂದು ಹಾಗಿರುವಲ್ಲಿ ತಾನು ಹೇಗೆ ನಡೆದುಕೊಳ್ಳಬೇಕು ಸಾಲದೇ ಈಗ ಗರ್ಭದಲ್ಲಿ ಹುಟ್ಟು ಹುಟ್ಟುವ ಮಗನು ನಿಮ್ಮ ವಂಶವನ್ನು ಮಾತು ಅಲ್ಲ ಲೋಕವನ್ನೇ ಉದ್ದಾರ ಮಾಡುವನು ಎಂದಿರುವಾಗ ತಾನೆಂದು ಆ ಮಗುವಿನ ಶಿಕ್ಷಣವನ್ನು ಕುಂಠಿಸುವುದು ಯತ್ನವಿಲ್ಲ ತಾಯಿಯ ತಾಯಿಯ ಮಗುವಿನ ತಾಯಿಯು ಮಗುವಿಗೆ ಶಿಕ್ಷಣ ಕೊಡುವುದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕಲ್ಪಿಸಿಕೊಡಬೇಕು ಇಲ್ಲವಾದರೆ ತಾನು ಕರ್ತವ್ಯ ಲೋಕ ಮಾಡದಂತಾಗುವುದು ಅದು ಸರ್ವಥಾ ಕೂಡುದು ನೋಡು ಮರೆತಿದ್ದೆ ನಿಮ್ಮ ತಾಯಿಯವರು ಬಚ್ಚಲಿಸುವ ಬಸಡಿ ಎಂದು ಆಗಲೇ ಬಂದಿದ್ದಾರೆ ಅವರಿಗೆ ಕರ್ಮಸ್ವರೂಪವನ್ನು ಅದರ ಫಲವನ್ನು ತಿಳಿಸು ಮಿಕ್ಕಿದುದನ್ನು ಅವರು ನೋಡಿಕೊಳ್ಳುವರು ಆಲಂಬಿನಿಗೆ ಈ ಮಾತು ಒಪ್ಪಿತು ಸರಿಯಾ ಆಗಬಹುದು ಎಂದಳು ಗಂಡ ಹೆಂಡತಿ ಇಬ್ಬರು ಹೊತ್ತಿದ ಭಾರವನ್ನು ಇಳಿಸಿದಂತಾಯಿತು ಗಂಡ ಹೆಂಡತಿ ಇಬ್ಬರಿಗೂ ಹೊತ್ತಿದ ಭಾರವನ್ನು ಇಳಿಸಿದಂತಾಯಿತು ಆಲಂಬಿನಿಗೆ ಏನೋ ಜ್ಞಾಪಕಕ್ಕೆ ಬಂದು ಹೋಗುತ್ತಿದ್ದಳು ತಿರುಗಿ ನಿಂತು ಗಂಡನನ್ನು ಕೇಳಿದಳು ಜನನವಾದ ಮೇಲೆ ಭದ್ರಂ ಕರ್ಣೇಬಿಹ ಎಂಬ ಮಂತ್ರವನ್ನು ಉಪದೇಶ ಮಾಡುವೆನೆಂದು ಹೇಳಿದ್ದರಲ್ಲ ಅದರಿಂದ ಆ ಕಾರ್ಯವಾಗುವುದಿಲ್ಲವೋ ದೇವರಾತನು ತೃಪ್ತಿಯನ್ನು ನಗುತ್ತಾ ನಾನು ಹೇಳಿದ ಕರ್ಮವು ಬೀಜ ಮಂತ್ರ ಜಪಾದಿಗಳಿಗೂ ಅದಕ್ಕೆ ಗೊಬ್ಬರ ಜಪಾದಿಗಳು ಅದಕ್ಕೆ ಗೊಬ್ಬರ ಎಂದನು ಹೆಂಡತಿಯು ಆ ಮತನು ಒಪ್ಪಿಕೊಂಡು ಹೊರಟು ಹೋದಳು ಹಾಗಾದರೆ ತನ್ನ ಭಯ ಅಥವಾ ಸಂಶಯಕ್ಕೆ ಏನು ಗತಿ ಸಂಶಯವು ಗರ್ಭ ಗರ್ಭ ಜೀವನದೊಡನೆ ಮಾತನಾಡುವವರೆಗೂ ಪರಿಹಾರವಾಗುವುದಿಲ್ಲ ಆದ್ದರಿಂದ ಅದು ಇಲ್ಲದಿದ್ದರೆ ಹೇಗೆ ನಡೆಯಬೇಕು ಹಾಗೆ ನಡೆಯಬೇಕು ಒಟ್ಟಿನಲ್ಲಿ ಯಾವನೋ ವಿಶ್ವೋದ್ಧಾರ ಸಾಮರ್ಥ್ಯವುಳ್ಳ ಜೀವನು ನಮ್ಮ ಗರ್ಭಕ್ಕೆ ಬಂದಿದ್ದಾನೆ ಅವನು ಮುಂದೆ ಹುಟ್ಟು ಬೆಳೆದ ಮೇಲೆ ತನ್ನ ಸಾಮರ್ಥ್ಯದಲ್ಲಿ ಏನೋ ಲೋಪ ಮಾಡುವ ಭಾರವು ನನ್ನದು ಅದನ್ನು ತಾನು ತನ್ನ ಪತಿಯ ಮೂಲಕವಾಗಿ ನೆರವೇರಿಸಬೇಕು ನೆರವೇರಿಸುವುದು ಮಾತ್ರವಲ್ಲ ಆ ಕಾರ್ಯಭಾರವನ್ನು ತಪ್ಪದೇ ನಿರ್ವಹಿಸಬೇಕು ಸರಿ ಹಾಗೆಯೇ ಆ ಜೀವನು ತಾನೇ ಬಂದು ಮಾತನಾಡಿದಾಗ ತಾನು ಅವನನ್ನು ಕಲಿಯುವುದು ಬೇಡ ಅವನೇ ಬಂದು ಮಾತನಾಡಬೇಕು ಹೌದು ಹೌದು ಅದೇ ಸರಿ ಯಾರು ಜ್ಞಾನವೃದ್ಧರೆಂದು ಖಚಿತವಾಗಿ ತಿಳಿದಿರುವಾಗ ತಿಳಿಯದಿರುವಾಗ ಇನ್ನೇನು ಮಾಡಬೇಕು ಯಜ್ಞೇಶ್ವರನ ಮಾತಿನಿಂದ ಆತನೇ ಜ್ಞಾನ ವೃದ್ಧಿರಬೇಕು ಎನ್ನಿಸಿದರೂ ಅದು ನೇರವಾಗಿ ಗೊತ್ತಾಗಲಿಲ್ಲ ಆದ್ದರಿಂದಲೂ ಆತನೇ ಬರುವವರೆಗೂ ಕಾದಿರಬೇಕು ಆಗ ಆತನನ್ನೇ ನಿನಗೆ ಮತ್ತತಃ ಎಂತಹ ಶಿಕ್ಷಣವೂ ಬೇಕು ಎಂದು ಕೇಳುವುದು ವಿಶ್ವೋದ್ಧಾರ ಮಾಡುವುದಕ್ಕೆ ಬರುವವನಿಗೆ ದಾರಿ ಗೊತ್ತಿರುವುದಲ್ಲವೇ ಒಂದೊಂದಾದರ ಮೇಲೆ ಒಂದಾದರ ಮೇಲೆ ಇನ್ನೊಂದಾಗುವುದು ಆ ದಿನವೆಲ್ಲ ಬಂದವರೊಡನೆ ನಗನಗತ್ತಾ ಮಾತನಾಡುತ್ತಿದ್ದರು ಬ್ರಾಹ್ಮಣ ಭೋಜನ ಕಾಲದಲ್ಲಿ ಭೋಜನೋಕ್ತರ ತಾಂಬೂಲ ವಿನಿಯೋಗ ವೇಳೆಯಲ್ಲಿ ಯಾವಾಗಲೂ ಆತನಿಗೆ ಅದೇ ಯೋಚನೆ ಏನಾದರೂ ಆಗಲಿ ಸರಿಯೋ ತಪ್ಪೋ ಅಂತೂ ಸಂಜೆಯ ವೇಳೆಗೆ ಒಂದು ನಿರ್ಧಾರಕ್ಕೆ ಬಂದು ಮನಸ್ಸು ಹಗುರವಾಗಿತ್ತು ಇನ್ನೇನು ಸಂಜೆ ಆಗುತ್ತಾ ಬಂತು ದೇವರಾತನು ಸ್ನಾನಕ್ಕೆ ಇಡಬೇಕು ಆಗ ಒಬ್ಬ ಬ್ರಾಹ್ಮಣನು ಆಚಾರ್ಯನು ಆಚಾರ್ಯನನ್ನು ಕೂಗಿಕೊಂಡು ಒಳಕ್ಕೆ ಬಂದನು ಆ ವೇಳೆಗೆ ಮನಸ್ಸು ಹಗುರವಾಗಿದ್ದ ಆಚಾರ್ಯನು ತನ್ನನ್ನು ಕೂಗಿದ ಧ್ವನಿಯಿಂದಲೇ ಬಂದವರು ಯಾರು ಎಂಬುದನ್ನು ಗುರುತಿಸಿ ದಯ ದಯಮಾಡಿಸಬೇಕು ಕುಡೀಲರು ಮತ್ತೆ ಬಂದದು ನಮ್ಮ ಅದೃಷ್ಟ ಕುಡೀಲರು ನಮ್ಮ ಮತ್ತೆ ಬಂದದ್ದು ನಮ್ಮ ಅದೃಷ್ಟ ಎಂದು ಎದ್ದು ಅಭಿಮಕವಾಗಿ ಬಂದನು ಬಂದವನು ರಾಜಪುರೋಹಿತನ ಸಮೀಪ ಅಧ್ಯಾಪನಗಳಲ್ಲಿ ಹೆಸರುವಾಸಿಯನ್ನು ಪಡೆದವನಾದರೂ ರಾಜಾಶ್ರಯವು ಬೇರೆವೆಂದು ಏನೋ ಯಥಾ ಯಥ ಇದ್ದವನು ಆದರೂ ಬ್ರಾಹ್ಮಣ ಮಂಡಲದಲ್ಲಿ ಸರ್ವರ ಗೌರವಕ್ಕೂ ಪಾತನಾಗಿದ್ದವನು ಆತನು ಬುಡಿಲನು ದೇವರಾತ ಹೇಳು ಅದೃಷ್ಟವನ್ನು ಸೂರ್ಯ ಹುಡಿದವನು ನೀನು ಹೌದಲ್ಲೋ ನೀನು ಹೌದೋ ಹಲ್ಲಲ್ಲಲ್ಲವೋ ಎನ್ನುತ್ತ ಒಳಗೆ ಬಂದನು ದೇವರಾಜನು ಆತನಿಗೆ ಕಾಲಿಗೆ ನೀರನ್ನು ಕೊಟ್ಟು ಕರೆದುಕೊಂಡು ಹೋಗಿ ನಡುಮನೆಯೇ ವೇತ್ರಾಸನದ ಮೇಲೆ ಕುಳ್ಳಿರಿಸಿ ಎಳಿದನು ನಿಮ್ಮ ಮಾತು ನಿಜವೇಬೇಕು ಇಲ್ಲವಾದರೆ ನೀವು ಬರೀ ಮತ್ತೆ ಬರ್ತಿದ್ದೀರಾ ಎಂದು ನಕ್ಕನು ಬುರಿದನು ದೇವರಾತ ನಾನು ಬಂದಿದ್ದಕ್ಕೆ ಕಾರಣವೆನ್ನುಬಲ್ಲೆಯಾ ನಾನು ಈ ಹೊತ್ತಿಗಾಗಲೇ ಸ್ನಾನ ಮಾಡಿ ಮೂಗು ಹಿಡಿದುಕೊಂಡು ಕುಳ್ಳಿ ಕುಳಿತುಕೊಳ್ಳಬೇಕಾಗಿತ್ತು ಆದರೆ ನಿನ್ನನ್ನು ನೋಡಿ ನಿನಗೊಂದು ವಿಚಾರವನ್ನು ಹೇಳಿ ಮನೆಗೆ ಹೋಗುವುದೆಂದು ಬಂದೆ ಆಗಲೇ ಏಕೆ ಹೇಳಲಿಲ್ಲ ಎನ್ನುವ ಏನೋ ಅದು ಹಾಗೆ ಅನೈಕಾಂತಿಕವಾಗಿ ಹೇಳುವ ಮಾತಲ್ಲ ಜೊತೆಗೆ ಹಸಿವೂ ಹೌದೆಂದು ಹಾಗೆ ಮಾಡಿದೆ ಕೇಳು ಈ ದಿನ ನೀವು ಹಸಿ ಮೇಲೆ ಕುಳಿತಿದ್ದಾಗ ನಾನು ನೋಡುತ್ತಿದ್ದವನು ಸುಮ್ಮನೆ ಬೇಡವೋ ಕರ್ಮ ನಡೆಯುತ್ತಿರುವಾಗ ಸಂಯಮ ಮಾಡಿದೆ ಅಥವಾ ಪ್ರಬಲವಾದ ಇನ್ನು ಯಾವದ ಶಕ್ತಿ ಸಂಯಮ ಮುಡಿಸಿತು ಎನ್ನುವುದೇ ಸರಿ ಆಗ ನನಗೆ ಕಂಡದೇನು ಬಲ್ಲಯ್ಯ ಯಾವನೋ ಒಬ್ಬ ಮಹಾ ತಪಸುವೀಲಿಗೆ ಬಂದಿದ್ದಾನೆ ನಿನ್ನ ತಂದೆ ತಾತ ಎಲ್ಲರನ್ನೂ ಆತನ ಹಿಂದೆ ಕಟ್ಟಿ ಕೈ ಕೈಕಟ್ಟುಕೊಂಡು ಶಿಷ್ಯರು ಗುರುವಿನ ಹಿಂದೆ ಬಂದು ಹಾಗೆ ಬರುತ್ತಿದ್ದಾರೆ ನಾನು ಇದೇನು ಎಂದು ಆಶ್ಚರ್ಯಪಡುತ್ತಿದ್ದೇನೆ ಅಷ್ಟರಲ್ಲಿ ಆಗಂತಕನ ತೇಜಸ್ಸನ್ನು ನೋಡಿ ಇಂತಹ ತೇಜಸ್ವಿಯನ್ನು ಇದುವರವರೆಗೆ ನೋಡಿದವಲ್ಲ ಎಂದುಕೊಳ್ಳುತ್ತ ಎದ್ದು ನಿಮ್ಮ ತಂದೆಯನ್ನು ಸಂಧಿಸಿ ಇವರ ಯಾರು ಎನ್ನುತ್ತೇನೆ ದೇವತೆಗಳು ಋಷಿಗಳು ಈತನನ್ನು ಲೋಕೋದ್ಧಾರಕನೆಂದು ಕಳುಹಿಸಿದ್ದಾರೆ ನಮ್ಮ ಅದೃಷ್ಟ ನಮ್ಮ ಮನೆಯಲ್ಲಿ ಹುಟ್ಟುತ್ತಾನೆ ನಮ್ಮ ದೇವರಾತನ ಅದುಷ್ಟವೇ ಅದೃಷ್ಟ ಎಂದು ಮರಿಯಾದರು ನಾನು ಸರಿ ಎಂದು ತೂಗಿದೆ ಆಗಿನಿಂದಲೂ ನಿನಗೆ ಈ ವಿಷಯ ಹೇಳಬೇಕೆಂದು ಕಾದಿದ್ದೆ ಸಮಯ ಆಗಲಿಲ್ಲ ಹೋಗಿ ತಿರುಗಿ ಬಂದೆ ಸ್ನಾನಕ್ಕೆ ಮೊದಲೇ ಈ ವಿಷಯವನ್ನು ನಿನಗೆ ಹೇಳಿ ಹೋಗುವುದೆಂದು ಬಂದೆ ಮುಖ್ಯ ನಿನ್ನ ಮಗನು ಅತಿಪಿತನು ಮಾತ್ರವಲ್ಲ ಅತಿಪಿತಾಮಹನೂ ಆಗುವನು ಅದರಲ್ಲಿ ಸಂದೇಹವಿಲ್ಲ ಈಗ ಹೇಳು ಅದೃಷ್ಟ ಸೂರ್ಯ ಹೊಡೆದವನು ನೀನು ಹೌದವಲ್ಲವೋ ಅತಿಪಿತನಾಗುವ ಮಗನನ್ನು ಎತ್ತಿಕೊಳ್ಳುವ ನೀನು ಭಾಗ್ಯವಂತನಲ್ಲವೋ ಬುಡಿದ ಬುಡಿದರಂತಹ ಮಹನೀಯರ ಆಶೀರ್ವಾದದಿಂದ ಹಾಗಾದರೆ ಅದು ಆಶೀರ್ವಾದದ ಮಹತ್ವ ತಾನೇ ದೇವರಾತನು ಬುಡಿದನಿಗೆ ತಾನೂ ನಮಸ್ಕಾರ ಮಾಡಿ ನನ್ನ ಹೆಂಡತೆಯನ್ನು ಕರೆದು ಉಳಿದಲೂ ನಮಸ್ಕಾರ ಮಾಡಿಸಿದನು ಆತನ ಆಶೀರ್ವಾದಗಳಲ್ಲಿ ಬಿರು ಪಡೆದರು ಬುಡಿದನ್ನು ಹೊರಟು ದೇವರಾತನು ಒಂದು ಮಾತಿತ್ತು ಎಂದನು ಬುಡಿದನು ಹೊರಟಿದ್ದವನ್ನು ನಿಂತು ಬೇಗ ಹೋಗಿ ಸ್ನಾನ ಸಂಧ್ಯಾ ಸ್ನಾನ ಸಂಧ್ಯಾ ಒಂದೇ ಅಗ್ನಿಹೋತ್ರ ಮಾಡಬೇಕು ಎಂದನು ಆಯಿತು ಬ್ರಾಹ್ಮಣ ಸಮಾಜದಲ್ಲಿ ಜ್ಞಾನದಿಂದ ತಾನೇ ವೃದ್ಧತ್ವ ಅದರಲ್ಲೇನೂ ಸಂದೇಹ ಅದರಲ್ಲೇನು ಸಂದೇಹ ಬ್ರಾಹ್ಮಣರಲ್ಲಿ ಜ್ಞಾನ ಅಗ್ರತಾಂಬೂಲ ಕ್ಷತ್ರಿಯ ಕ್ಷತ್ರಿಯದಲ್ಲಿ ಪರಾಕ್ರಮ ವೃದ್ಧತ್ವ ವೇಷ್ಯರಲ್ಲಿ ಐಶ್ವರ್ಯ ವೃದ್ಧತ್ವ ಇತರರಲ್ಲಿ ವಯೋವೃದ್ಧತ್ವ ಸರಿ ಒಂದು ವೇಳೆ ನೀವು ಹೇಳಿದಂತೆ ಅತಿಪಿತನಾದದು ನಾದವನ್ನು ತಂದೆಯ ಎದುರಿಗೆ ಬಂದ ಆಗ ತಂದೆಯು ಅವನಿಗೆ ಹೇಗೆ ನಮಸ್ಕಾರ ಮಾಡಬೇಕು ತಂದೆಯಾದ್ದರಿಂದ ದೊಡ್ಡವರು ದೊಡ್ಡವನು ಹೀಗಿರುವಾಗ ಸತ್ಕಾರ ಹೀಗೆ ಅಂತಹ ಕಾಲ ಬಂದರೆ ಮಗನು ದೇಹದಿಂದ ನಮಸ್ಕಾರ ಮಾಡಬೇಕು ತಂದೆಯ ಮನಸ್ಸಿನಿಂದ ನಮಸ್ಕಾರ ಮಾಡಬೇಕು ತಂದೆಯು ಮನಸ್ಸಿನಿಂದ ನಮಸ್ಕಾರ ಮಾಡಬೇಕು ಸರ್ ಸರಿ ಇದು ನನಗೆ ಅರ್ಥವಾಗವಾಗಿರಲಿಲ್ಲ ಇನ್ನು ಮುಂದೆ ಎಲ್ಲ ಅರ್ಥವಾಗುತ್ತದೆ ನಿಮ್ಮ ಮನೆಯಲ್ಲಂತೂ ಹೀಗೇ ನಡೆಯುತ್ತದೆ ಇನ್ನು ಬರುತ್ತೇನೆ ಹೊತ್ತಾಯಿತು ಎಂದು ಬುಡಿದನು ಅವಸರ ಅವಸರವಾಗಿ ಹೊರಟು ಹೋದನು ಆತನನ್ನು ಬೀಳ್ಕೊಟ್ಟು ತಾನೂ ಸ್ನಾನಕ್ಕೆ ಹೋದನು